ರಾಜಕುಮಾರಿ ಬಾರೇ ರಾಜಕುಮಾರಿ ನಾವು ಗಣ ಜಂ ಸವಾರಿ ನಾವು ಗೋಡ ಜಂಭು ಸವಾರಿ ಹೋಗೋಣ ಜಂಭು ಸವಾರಿ ಹೋಗೋಣ ಜಂಭು ಸವಾರಿ ನಾಕೂರಿ ಬಾರೋ ರಾಜಕುಮಾರ ಬಾರೋ ರಾಜಕುಮಾರ ಹಣದ ತೈಲಿಯನ್ನು ತಾರ ಹಣದ ತಳಿಯನ್ನು ತಾರ ಹಣದ ತೈಯನ್ನು ತಾರ ಹಣದ ತಳಿಯನ್ನು ತಾರೋ ತರೋಣ ಇಡೀ ಬಜಾರ ಕೊಂಡೋ ತರೋಣ ಇಡೀ ಬಜಾರೆಯು ಯಾರು ಹಾಗೆ ತೀರಿದ್ದು ಯಾರು ಹಾಗೆ ತೀರಿದ್ದು ಎಲ್ಲದೆ ಟ್ರೈಕೋ ಬೇಗ ಇಲ್ಲಿಂದ ಪಾರಾಗಬೇಕು ಸಾರಾದೋಸೆಯ ತಿಂದು ಬೈಟೋ ಕಾಫಿಯ ಕುಡಿದು ಜಮ್ಮಂತ ಮುಗಿತು ಜಂಬೂ ಸವಾರಿ ಇನ್ನು ವಾಡಿಮೆ ಮನೆ ಕಡೆದಾರಿ ಬಾರೋ ರಾಜಕುಮಾರ ಕುಬೇರ ಬಾರೇ ರಾಜಕುಮಾರಿ ಅಯ್ಯಾಮಿಯ ಲಿ ಮೇರಿ ತಾರಿ ಅಯ್ಯಾಮಿಯಲ್ಲಿ